ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೆಯ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂ ನಮೋ ನಮಃ ಕೃಷ್ಣಾಯದವೇಂದ್ರಾಯ ಜ್ಞಾನಮು ಯೋಗಿ ನಾಥಾಯುಕ್ಮಿಣೀಶಾ ನಮೋ ವೇದಾಂತವೇನೆ ಇಂದ್ರಿ ಜಯ ಅದನ್ನು ಸಾಧಿಸಲೇಬೇಕು ಅನ್ನೋದನ್ನು ಹಿಂದೆ ಎಲ್ಲ ತಿಳಿಸ್ತ ಕೃಷ್ಣ ಪರಮಾತ್ಮ ಆದರೆ ಇಲ್ಲೊಂದು ಸಂಶಯ ಏನು ಅಂದರೆ ಇಂದ್ರಿಯ ಜಯವನ್ನು ಗಳಿಸಿದ್ರೆ ಅಪರೋಕ್ಷ ಅಪರೋಕ್ಷ ಆದರೆ ಇಂದ್ರಿಯ ಜಯ ಹಾಗಾಗಿ ಅನ್ಯೋನ್ಯ ಅನ್ಯೋನ್ಯ ಆಶ್ರಯ ದೋಷ ಅಂತ ಅದಿಲ್ಲದೆ ಇದಿಲ್ಲ ಇದಿಲ್ಲದೆ ಅದಿಲ್ಲ ಅಂತ ಇಂದ್ರಿಯ ಜಯವನ್ನು ಗಳಿಸಿದ್ರೆ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆದರೆ ಇಂದ್ರಿಯ ಜಯ ಆದ್ದರಿಂದ ಇಂದ್ರಿಯ ಜಯದ ಆಸೆಯನ್ನೇ ನಾವು ಬಿಟ್ಟುಬಿಡಬೇಕಾ ಯಾಕಂದರೆ ಬಹಳ ಕಷ್ಟ ಅದರಿಂದ ಆಸೇನೆ ಬಿಡಬೇಕಾ ಅಂತ ಅರ್ಜುನ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ತಾನಿ ಸರ್ವಾ ಸಂಯಮ ಯುಕ್ತ ಆಸೀತ ಮತ್ಪರ ವಶೈಹಿ ಯಸ್ಯ ಇಂದ್ರಿಯಾಣಿ ಪ್ರಜ್ಞಾ ಪ್ರತಿಷ್ಠಿತ ತಾನೇ ಸರ್ವಾಣಿ ಆ ಎಲ್ಲ ಇಂದ್ರಿಯಗಳನ್ನು ಅಂದರೆ ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯನ್ನು ಸಂಯಮ್ಯ ಅಥವಾ ಸಂಯಮ್ಯ ವಿಷಯವಸ್ತುಗಳ ಕಡೆಯಿಂದ ಹಿಂದಕ್ಕೆಳಕೊಂಡು ಯತ್ ಪರಹ ಅಂದ್ರೆ ಮತ್ ಪರಹ ನಾನೇ ಶ್ರೀಕೃಷ್ಣನೇ ಪರಹ ಸರ್ವಶ್ರೇಷ್ಠನು ಅನ್ನೋ ಅನುಸಂಧಾನವನ್ನು ಒಂದಿದವನಾಗಿ ಅರ್ಥಾತ್ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಯುಕ್ತಃ ಪರಮಾತ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಆ ಇರಬೇಕು ಇಲ್ಲಿ ಯುಕ್ತ ಅಂದರೆ ಯುಜೀರಿ ಹೋಗಿ ಅಂತ ಅರ್ಥ ಮಾಡೋದಲ್ಲ ಯುಜ ಸಮಾಧವು ಅದಕ್ಕೆ ಧ್ಯಾನ ಅಂತ ಅರ್ಥ ಮಾಡಬೇಕು ಆದ್ದರಿಂದ ಯುಕ್ತ ಅಂದರೆ ಧ್ಯಾನಾಸಕ್ತನಾದವನು ಅಂತ ಅರ್ಥ ಆದ್ದರಿಂದ ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ ಪ್ರತ್ಯಾಹಾರಾದಿ ಸಾಧಾರಣ ಪ್ರಯತ್ನದಿಂದ ಇಂದ್ರಿಯ ಅನ್ನೋದು ಅಸಾಧ್ಯ ಅಥವಾ ಸಾಧ್ಯ ಇಲ್ಲ ನಿರಾಹಾರ ಇದ್ದರೆ ದೇಹನೇ ಉಳಿಯೋದು ಕಷ್ಟ ಆದರೂ ಉಪವಾಸಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ಅತೀ ಪ್ರಯತ್ನದಿಂದ ಇಂದ್ರಿಯ ಜಯ ಅನ್ನೋದು ಸಾಧ್ಯ ಇದೆ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಅವನಲ್ಲೇ ಮನಸ್ಸನ್ನು ಕೇಂದ್ರೀಕರಣ ಮಾಡೋದು ಇಂದ್ರಿಯ ನಿಗ್ರಹಕ್ಕೆ ಪ್ರಧಾನವಾಗಿರ್ತಕ್ಕಂಥ ಉಪಾಯ ನಿರಾಹಾರತ್ವ ಅಪರೋಕ್ಷ ಜ್ಞಾನ ಇವುಗಳಿಂದಲೂ ಇಂದ್ರಿಯ ಜಯ ಅನ್ನೋದು ಸಾಧ್ಯ ನಿಗ್ರಹ ಅನ್ನೋದು ಸಾಧ್ಯ ಈ ರೀತಿಯಾಗಿ ವಸ್ತುಸ್ಥಿತಿಯನ್ನಷ್ಟೇ ಹೇಳಲಾಗಿದೆ ಹೊರತು ಅದಿದ್ದರೆ ಮಾತ್ರ ಇಂದ್ರಿಯ ಜಯ ಅಂತ ಅಭಿಪ್ರಾಯ ಅಲ್ಲ ಅದು ಬಹಳ ದುಸ್ಸಾಧ್ಯವಾಗಿರ್ತಕ್ಕಂಥ ಕೆಲಸ ಈ ಅರವತ್ತೊಂದನೇ ಶ್ಲೋಕದ ಪೂರ್ವಾರ್ಧದಲ್ಲಿ ಇಂದ್ರಿಯ ಜಯವನ್ನು ಪೀಠಿಕ ರೂಪದಲ್ಲಿ ನಮಗೆ ತಿಳಿಸ್ತಾರೆ ಅದೇ ಶ್ಲೋಕದಲ್ಲಿ ಮುಂದೆ ಉತ್ತರಾರ್ಧದಲ್ಲಿ ಹೇಳಬೇಕಾದ್ರೆ ಅತೀ ಪ್ರಯತ್ನವನ್ನು ಮಾಡಿ ಇಂದ್ರಿಯ ಜಯವನ್ನು ಸಾಧಿಸಿದವನಿಗೆ ಅಪರೋಕ್ಷ ಜ್ಞಾನ ರೂಪವಾಗಿರ್ತಕ್ಕಂಥ ಫಲ ಅನ್ನೋದು ಸಿದ್ಧಿಯಾಗತ್ತೆ ಯಾರ ಅಧೀನದಲ್ಲಿ ಇಂದ್ರಿಯಗಳು ಇರುತ್ತವೆಯೋ ಅವನಿಗೆ ಅಪರೋಕ್ಷ ಅನ್ನೋದು ಸಿದ್ಧಿಯಾಗತ್ತೆ ಹೀಗೆ ಅಪರೋಕ್ಷ ಜ್ಞಾನವು ಅತೀ ಪ್ರಯಾಸಪಟ್ಟು ಇಂದ್ರಿಯಗಳನ್ನು ಗೆದ್ದರೆ ಮಾತ್ರ ಬರುತ್ತೆ ಅಂತ ಅರ್ಥ ಆದ್ದರಿಂದ ಪ್ರಯಾಸಕ್ಕೆ ಹಿಂಜರಿಯುವಂತಹ ಜನರು ಇಂದ್ರಿಯಗಳನ್ನು ಗೆದ್ದು ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಉಸಾಬರಿಗೆ ಹೋಗೋದಿಲ್ಲ ಅಂದ ಮಾತ್ರಕ್ಕೆ ಜ್ಞಾನದಿಂದ ಮನಸ್ಸಿನ ಕಾಮಾದಿ ದೋಷಗಳು ಪರಿಹಾರ ಆಗೋದಿಲ್ಲ ಅಂತ ತಿಳ್ಕೊಳ್ಬಾರ್ದು ಇದು ಈ ಐವತ್ತೊಂಬತ್ತು ಅರುವತ್ತು ಅರುವತ್ತೊಂದು ಈ ಮೂರು ಶ್ಲೋಕಗಳ ತಾತ್ಪರ್ಯ ಅಂತ ಇಂದ್ರಿಯ ನಿಗ್ರಹವನ್ನು ಅಥವಾ ಇಂದ್ರಿಯ ಜಯವನ್ನು ಸಾಧಿಸೋದು ಅಂತಂದರೆ ವಿಷಯ ಪದಾರ್ಥಗಳಿಂದ ದೂರ ಉಳಿಯೋದು ನಿರ್ಲಿಪ್ತರಾಗಿ ಇರುವುದು ಅಂತ ಅರ್ಥ ಯಾಕೆ ವಿಷಯ ಪದಾರ್ಥಗಳ ಸಂಘದ ಬಗ್ಗೆ ಅಷ್ಟು ಹೇಳ್ತಾರೆ ಅಂದರೆ ಈ ವಿಷಯ ಪದಾರ್ಥಗಳ ಸಂಘ ಅಥವಾ ಸಹವಾಸ ಅನರ್ಥಕ್ಕೆ ಸಾಧನ ಆಗತ್ತೆ ಅಂತ ಮುಂದಿನ ಎರಡು ಶ್ಲೋಕಗಳಿಂದ ಕೃಷ್ಣ ಹೇಳ್ತಾನೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಘಸ್ಥೇಷು ಸಂಗಾತ್ ಸಂಜಾತೆ ಕಾಮ ಕಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಬವಂತ ಸಂಯೋಗ ಸಂಯೋಗಾತ್ ಸ್ಮೃತಿವಿಪ್ರಮಃ ಸ್ಮೃತಿಭ್ರಂಶಾನ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಹಿಂದೆ ಅರವತ್ತೊಂದನೇ ಶ್ಲೋಕದಲ್ಲಿ ಹೇಳಿದಾಗ ಯುಕ್ತ ಆಸೀತ ಈ ರೀತಿಯಾಗಿ ಹೇಳಿ ಇಂದ್ರಿಯ ಜಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಾಧನವನ್ನು ಕೃಷ್ಣ ತಿಳಿಸ್ದ ಹರಿಸರ್ವೋತ್ತಮಪ್ಪ ಇದನ್ನು ಜ್ಞಾನಪೂರ್ವಕವಾಗಿ ಭಗವಂತನಲ್ಲೇ ಮನಸ್ಸನ್ನು ಈ ರೀತಿಯಾಗಿ ನೆಲೆಗೊಳಿಸೋದ್ರಿಂದ ಇಂದ್ರಿಯಗಳನ್ನು ಗೆಲ್ಲಬಹುದು ಅಂತ ಅರ್ಥ ಇದರ ಜೊತೆಯಲ್ಲಿ ಮುಂದೆ ರಾಗದ್ವೇಷಾದಿರಹಿತವಾಗಿ ಇಂದ್ರಿಯಗಳಿಂದ ವಿಷಯವಸ್ತುಗಳನ್ನು ಅನುಭವಿಸ್ತಿರಬೇಕು ಅಂತ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಾಧನಾ ವಿಚಾರವನ್ನು ಅರವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಮುಂದಿನ ಶ್ಲೋಕಗಳಲ್ಲಿ ಈ ವಿಚಾರಗಳನ್ನು ತಿಳಿಸ್ತಾರೆ ಹಾಗಾದ್ರೆ ರಾಗದ್ವೇಷಗಳಿಗೆ ಕಾರಣ ಏನೋ ಅವುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅಂತ ಕೇಳಿದ್ರೆ ಈ ಅರವತ್ತೆರಡು ಮತ್ತು ಅರವತ್ತ್ಮೂರನೇ ಶ್ಲೋಕದಲ್ಲಿ ತಿಳಿಸ್ತಾನೆ ಅದನ್ನು ತಿಳ್ಕೊಂಡಾಗ ರಾಗದ್ವೇಷಗಳನ್ನು ಪರಿತ್ಯಾಗ ಮಾಡೋದು ಸುಲಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ ತಿಳಿಸ್ತಾನೆ ಈ ಮುಂದಿನ ಎರಡು ಶ್ಲೋಕಗಳ ಈ ವಿಚಾರಗಳನ್ನು ಪೀಠಿಕಾ ರೂಪದಲ್ಲಿ ಉಪೋದ್ಘಾತ ರೂಪದಲ್ಲಿ ತಿಳಿಸ್ತಾರೆ ದುಃಖೇಶು ಅನುದ್ವಿಗ್ನಮನಾಹ ಅಂತ ಐವತ್ತಾರನೇ ಶ್ಲೋಕದಲ್ಲಿ ಹೇಳಿದರು ರಾಗ ಭಯ ಕ್ರೋಧ ಇವುಗಳಿಲ್ಲದೇ ಇರುವಂಥದ್ದು ಜ್ಞಾನಿಯ ಲಕ್ಷಣ ಈ ಲಕ್ಷಣ ಜ್ಞಾನಿಗೆ ಅನಾಯಾಸವಾಗಿ ಸಿದ್ಧ ಆಗಿರುತ್ತೆ ಸಾಧಕನಾದವನು ಪ್ರಯತ್ನಪೂರ್ವಕವಾಗಿ ಈ ಸ್ಥಿತಿಯನ್ನು ತಲುಪಬೇಕು ಹೀಗೆ ಸಾಧಕನು ರಾಗದ್ವೇಷ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕಾಗಿರೋದ್ರಿಂದ ರಾಗದ್ವೇಷಗಳ ಕಾರಣವನ್ನೂ ಅವುಗಳ ಫಲವನ್ನು ಹೇಳುವಂಥದ್ದು ಅಸಂಗತ ಅಲ್ಲ ಅವಶ್ಯ ಆಗಿದೆ ಅದು ತಿಳ್ಕೊಂಡ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ವಿಶ್ಲೇಷಣೆಯನ್ನು ವಿವರಣೆಯನ್ನು ಕೊಡ್ತಾರೆ ವಿಷಯನ್ ಕಣ್ಣು ಮೊದಲಾಗಿರ್ತಕ್ಕಂಥ ಐದು ಇಂದ್ರಿಯಗಳು ಶ್ರವಣ ನಯನ ಗ್ರಾಣ ತ್ವಗ್ರಸ ಅಂತ ಈ ಪಂಚ ಈ ಇಂದ್ರಿಯಗಳು ಗ್ರಹಿಸುವಂತಹ ಗಂಧಾದಿಗಳು ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವುಗಳನ್ನು ಧ್ಯತ ನನಗೆ ಇದೇ ಹಿತವಾಗಿದೆ ಅಂತ ಚಿಂತನೆ ಮಾಡುವಂಥ ವೃತ್ತಿಗೆ ತೇಷು ಆ ವಿಷಯವಸ್ತುಗಳಲ್ಲಿ ಸಂಗಹ ಆಸಕ್ತಿ ಅನ್ನೋದು ಬೆಳೆಯುತ್ತೆ ಆಸಕ್ತಿಯಿಂದ ಅವುಗಳಲ್ಲಿ ಕಾಮವು ಸಂಜಾಯತೆ ಕಾಮ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತಹ ಉತ್ಕಟವಾಗಿರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಕಾಮವು ಯಾವುದೇ ಕಾರಣದಿಂದ ತಡೆಯಲ್ಪಟ್ಟಾಗ ಅದಕ್ಕೆ ನಿರೋಧ ಬಂದಾಗ ಸಿಟ್ಟು ಬರುತ್ತೆ ಅದನ್ನೇ ಕಾಮಾತ್ ಕ್ರೋಧೋಭಿಜಾಯತೆ ಸಿಟ್ಟಿನಿಂದ ಸಮೋಹ ನಿಷಿದ್ಧವಾದದ್ದನ್ನು ಮಾಡಲಿಕ್ಕೆ ಅವನಿಗೆ ಮನಸ್ಸು ಬರುತ್ತೆ ಅದರೊಳಗೆ ಪ್ರವೃತ್ತಿ ಅನ್ನೋದು ಉಂಟಾಗತ್ತೆ ಆದ್ದರಿಂದ ಸಮೋಹ ಅಂದರೆ ಪರದ್ರವ್ಯಾದಿಗಳನ್ನು ಧರ್ಮವೇ ಆಗಿದೆ ಅನ್ನುವಂತಹ ತಪ್ಪು ಕಲ್ಪನೆ ಕ್ರೋಧದಿಂದ ಪರಿಣಾಮ ಅಂತ ಅರ್ಥ ಹೀಗೆ ಎರಡೂ ವಿಧವಾಗಿರ್ತಕ್ಕಂಥ ಯಾವುದಾದ್ರೂ ಸಮೂಹದಿಂದ ಸ್ಮೃತಿವಿಭ್ರಮಃ ಈ ಕೆಲಸ ಅಥವಾ ಈ ಕಾರ್ಯ ಶಾಸ್ತ್ರ ನಿಷಿದ್ಧ ಅನ್ನೋ ಸ್ಮರಣೆ ಮೊದಲಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಅದು ನಾಶ ಆಗತ್ತೆ ಅಥವಾ ಪರದ್ರವ್ಯ ಅಪಹಾರ ಅನ್ನೋದು ತಪ್ಪು ಅಂತ ಹೇಳುವಂತಹ ಧರ್ಮಶಾಸ್ತ್ರದ ಸ್ಫುಟವಾದ ಅರ್ಥಜ್ಞಾನ ಅದುವರೆಗೆ ಅವನಿಗೆ ತಿಳ್ಕೊಂಡಿದ್ದರೂ ಕೂಡ ಸಿಟ್ಟಿನ ಬಲದಲ್ಲಿ ಅದು ವಿಸ್ಮೃತಿ ಬಂದು ಅಂದರೆ ಮರೆತು ಹೋಗಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯೋಚನೆ ಅನ್ನೋದು ಮನಸ್ಸಿನಲ್ಲಿ ಬರುತ್ತೆ ಸ್ಮೃತಿ ನಾಶ ಆದಾಗ ಅಥವಾ ಬುದ್ಧಿ ಪ್ರಮಾಣ ಉಂಟಾದಾಗ ಬುದ್ಧಿ ನಾಶಹ ಇದು ಕೆಟ್ಟ ಕೆಲಸ ಅನ್ನೋ ಇದುವರೆಗಿನ ನಿರ್ಧಾರ ಏನಿತ್ತಲ್ಲ ಅದು ವಿಶೇಷವಾಗಿ ನಾಶ ಆಗಿಯೇ ಹೋಗುತ್ತೆ ಇದು ನಾಶ ಆದಾಗ ಅಕ್ಯದಲ್ಲಿ ಜೀವ ಪ್ರವೃತ್ತಿಯನ್ನು ಮಾಡೋದರಿಂದ ಪ್ರಣಶ್ಯತಿ ನರಕಾದಿ ಅನರ್ಥಗಳಿಗೆ ಈಡಾಗ್ತಾನೆ ಆದ್ದರಿಂದ ತಾತ್ಪರ್ಯ ಏನು ಅಂದರೆ ರಾಗದ್ವೇಷಗಳಿಂದ ಕೊನೆಗೆ ಆಗ್ತಕ್ಕಂಥ ಅನರ್ಥಗಳೇ ನರಕಾದಿಗಳು ಇದನ್ನು ಸರಿಯಾಗಿ ತಿಳ್ಕೊಂಡಾಗ ರಾಗದ್ವೇಷಾದಿಗಳನ್ನು ಬಿಟ್ಟು ಬಿಡಬೇಕು ಅಂತ ಮನಸ್ಸಾಗತ್ತೆ ಇದುವರೆಗೆ ತಿಳಿಸಿದಂತೆ ವಿಷಯವಸ್ತುಗಳ ಧ್ಯಾನವೇ ರಾಗದ್ವೇಷಗಳಿಗೆ ಮೊದಲ ಕಾರಣ ಅಂತ ತಿಳಿದಾಗ ಆ ವಿಷಯ ಪದಾರ್ಥಗಳ ಧ್ಯಾನವನ್ನು ತ್ಯಾಗ ಮಾಡುವ ಮೂಲಕ ಅಥವಾ ತೊರೆಯುವ ಮೂಲಕ ರಾಗದ್ವೇಷಗಳು ಹುಟ್ಟದೇ ಇದ್ದಂತೆ ಪ್ರಯತ್ನ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಹೀಗೆ ವಿಷಯ ಪದಾರ್ಥಗಳನ್ನು ಪ್ರೀತಿ ಮಾಡ್ತಾ ಅದನ್ನೇ ಮತ್ತೆ ಮತ್ತೆ ಅಪೇಕ್ಷೆ ಮಾಡೋದರಿಂದ ಹಂಬಲಿಸೋದ್ರಿಂದ ನಮಗೆ ನಮ್ಮ ಮೇಲೆ ಹಿಡಿತ ತಪ್ಪತ್ತೆ ಸಂಭವಿಸುವ ಅನರ್ಥಗಳನ್ನು ನಾವು ಆಲೋಚನೆ ಮಾಡುವಂತಹ ಪರಿಸ್ಥಿತಿ ದಾಟಿ ಮುಂದಕ್ಕೆ ಹೋಗ್ಬಿಡ್ತೀವಿ ಈ ರಾಗದ್ವೇಷಗಳು ಇಂದ್ರಿಯಗಳಲ್ಲಿ ಸೇರಿರ್ತಕ್ಕಂಥ ವಿಷದಂತೆ ಹೇಯ ಅಂಥೇಳಿ ಅದನ್ನು ಪರಿಗಣನೆ ಮಾಡಬೇಕು ತ್ಯಾಗ ಮಾಡಬೇಕು ರಾಗದ್ವೇಷಗಳಿಂದ ಕೂಡಿರ್ತಕ್ಕಂಥ ಇಂದ್ರಿಯಗಳು ಹೇಗಿರ್ತಾವೆ ಅಂದರೆ ವಿಷಪೂರಿತ ಸರ್ಪಗಳಂತೆ ಊತ್ಕಾರವನ್ನು ಮಾಡಿ ನಮ್ಮ ಅಂತಃಕರಣವನ್ನು ಕೆಡಿಸ್ತಾವೆ ನಮ್ಮನ್ನೇ ನಾಶ ಮಾಡ್ತವೆ ಇದಕ್ಕಾಗಿ ನಾವು ಇಂದ್ರಿಯಗಳನ್ನು ದ್ವೇಷ ಮಾಡಬೇಕಾಗಿಲ್ಲ ಅವುಗಳಲ್ಲಿರ್ತಕ್ಕಂಥ ಅಂದರೆ ಆ ಇಂದ್ರಿಯಗಳು ವಿಷಪೂರಿತ ಸರ್ಪಗಳಿದ್ದಂತೆ ಅಂತ ದೃಷ್ಟಾಂತ ಕೊಟ್ಟಂಗೆ ಆ ವಿಷಪೂರಿತ ಸರ್ಪಗಳಲ್ಲಿರ್ತಕ್ಕಂಥ ವಿಷದ ಹಲ್ಲುಗಳನ್ನು ಮಾತ್ರ ತೆಗೆದರೆ ಹೇಗೆ ಸಾಕೋ ಹಾಗೆ ಇಂದ್ರಿಯಗಳನ್ನು ನಾವು ದ್ವೇಷ ಮಾಡದೆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ವಿಷಯ ಪದಾರ್ಥಗಳ ಓಡದೆ ಇದ್ದಂತೆ ಹಿಡಿತದಲ್ಲಿ ಇಟ್ಕೋಬೇಕು ಹಿಡಿತವನ್ನು ಸಾಧಿಸಬೇಕು ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಹಾವಾಡಿಗರು ಹಾವನ್ನು ಆಟಾಡಿಸ್ಲಿಕ್ಕೆ ಬರ್ತಾರಲ್ಲ ಬುಟ್ಟಿಯೊಳಗೆ ಇಟ್ಕೊಂಡು ವಿಷದ ಹಲ್ಲು ತೆಗೆಸಿರ್ತಕ್ಕಂಥ ಅಥವಾ ಹಲ್ಲು ತೆಗೆದ ಹಾವುಗಳನ್ನು ಹೇಗೆ ಬೇಕೋ ಹಾಗೆ ಆಟ ಪುನಃ ಬುಟ್ಟಿಯೊಳಗೆ ಮತ್ತೆ ಮುಚ್ಚಿ ಭದ್ರವಾಗಿ ಇಟ್ಬಿಡ್ತಾರೆ ಅದರಂತೆ ರಾಗದ್ವೇಷಗಳನ್ನು ತೋರೆದ್ರೆ ಆ ಇಂದ್ರಿಯಗಳು ನಮಗೆ ಎಂದಿಗೂ ಅಪಾಯಕಾರಿ ಆಗೋದೇ ಇಲ್ಲ ಈಗ ನಮಗೊಂದು ಸಂಶಯ ಬರ್ತಾ ಇದೆ ವಿಷಯ ಆಸಕ್ತಿಯಿಂದ ನಮಗೆ ವಿನಾಶ ಅನ್ನೋದು ಹೇಗಾಗತ್ತೆ ಅಂತ ಕೇಳಿದ್ರೆ ರೂಪ ಗಂಧ ಮೊದಲಾಗಿರ್ತಕ್ಕಂಥ ವಿಷಯ ಪದಾರ್ಥಗಳಲ್ಲಿ ಇಂದ್ರಿಯಗಳಿಗೆ ಅವುಗಳಲ್ಲಿ ಇಲ್ಲದೇ ಇರತಕ್ಕಂಥ ಹುಡುಗಳನ್ನೇ ಇದೆ ಅಂತ ತಿಳ್ಕೊಂಡು ಭಾವಿಸಿ ಅವುಗಳ ತನಗೆ ಅತ್ಯಂತ ಹಿತ ಅಂಥೇಳಿ ಭ್ರಮೆಯಿಂದ ಅದನ್ನೇ ಸದಾ ಚಿಂತನೆ ಮಾಡ್ತಾ ಇರೋರು ಇದು ಮೊದಲನೇ ಹೆಜ್ಜೆ ಯಾರೀತಿಯಾಗಿ ಅವುಗಳನ್ನು ಸದಾ ಚಿಂತನೆ ಮಾಡ್ತಾನೋ ಅವನಿಗೆ ಅವುಗಳ ವಿಪರೀತವಾಗಿರ್ತಕ್ಕಂಥ ಅಭಿಲಾಷೆ ಅನ್ನೋದು ಪ್ರಾರಂಭ ಆಗ್ತಾ ಹೋಗುತ್ತೆ ಅದು ಕ್ರಮೇಣ ನಿರಂತರವಾಗಿ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಿ ಅವುಗಳನ್ನು ಅನುಭವಿಸಲೇಬೇಕು ಅಂತ ಉತ್ಕಟವಾಗಿರ್ತಕ್ಕಂಥ ಬಲವಾದ ಇಚ್ಛೆ ಆಗತ್ತೆ ಆ ಇಚ್ಛೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ನಾನಾ ಕುಕರ್ಮಗಳಲ್ಲಿ ಅಥವಾ ಮಾಡಬಾರದು ನಿಶ್ಚಿತ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡುತ್ತೆ ಒಂದು ವೇಳೆ ಅಂತಹ ಆಸೆ ಈಡೇರದೇ ಹೋದಾಗ ಅದಕ್ಕೆ ಅಡ್ಡಿಪಡಿಸಿದವರ ಬಗ್ಗೆ ನಿಷ್ಕಾರಣವಾಗಿ ಕ್ರೋಧ ಅಥವಾ ಸಿಟ್ಟು ಅನ್ನೋದು ಹುಟ್ಟತ್ತೆ ಆ ಕ್ರೋಧದಿಂದಾಗಿ ಮಾಡಬಾರದೇ ಇರತಕ್ಕಂಥ ಕಾರ್ಯವನ್ನು ಅಥವಾ ಕಾರ್ಯವನ್ನು ಮಾಡುವಂತಹ ಬುದ್ಧಿ ಹುಟ್ಟತ್ತೆ ಇಂತಹ ದೋಷದಿಂದ ಅಂತಹ ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು ಅಂತ ಮೊದಲಿಗೆ ಏನು ಜ್ಞಾನ ತಿಳಿದಿತ್ತೋ ಅದು ಈಗ ಮರೆಯಾಗಿ ಹೋಗುತ್ತೆ ವಿಸ್ಮೃತಿ ಅನ್ನೋದು ಬಂದ್ಬಿಡುತ್ತೆ ಇದರಿಂದ ಆ ದುಷ್ಕರ್ಮಗಳನ್ನು ಮಾಡಬಾರದು ಅನ್ನೋ ಭಾವ ಏನಿತ್ತು ಮನಸ್ಸು ಅದರಿಂದ ಹಾನಿ ಆಗತ್ತೆ ಅಂತ ಏನಿತ್ತಲ್ಲ ಅದು ಮನಸ್ಸಿನಿಂದ ದೂರ ಆಗತ್ತೆ ದುಷ್ಕರ್ಮದಲ್ಲಿ ಪ್ರವೃತ್ತನಾಗ್ತಾನೆ ಹೀಗೆ ಅನರ್ಥ ಕಾರಣ ಆಗತ್ತೆ ಈ ಹಂತದಲ್ಲಿ ಅವನು ಅಕಾಯವನ್ನು ಮಾಡಿಯೇ ಮಾಡ್ತಾನೆ ಅಂತಹ ಅನರ್ಥದಿಂದಾಗಿ ನರಕಾದಿ ಅನರ್ಥಗಳಿಗೆ ತಪ್ಪದೇ ಬಲಿಪಶು ಆಗ್ತಾನೆ ಹೀಗೆ ರಾಗದ್ವೇಷಗಳ ಪರಂಪರೆ ಅನರ್ಥಕ್ಕೆ ಕಾರಣ ಆಗ್ಬೋದು ಇದಕ್ಕೆಲ್ಲ ಕಾರಣ ಯಾವುದು ಮೂಲ ಕಾರಣ ಅಂತ ಹೇಳಿದ್ರೆ ವಿಷಯ ವಸ್ತುಗಳ ಸತತ ಚಿಂತನೆ ಈ ರೀತಿಯಾಗಿರ್ತಕ್ಕಂಥ ಎಚ್ಚರ ಇದ್ದವನಿಗೆ ಅದರ ಬಗ್ಗೆ ಪಕ್ವವಾದ ಜ್ಞಾನ ಇದ್ದವನಿಗೆ ಅವುಗಳನ್ನು ಪರಿತ್ಯಾಗ ಮಾಡೋದರಿಂದ ಇಂತಹ ಅನರ್ಥ ಅನ್ನೋದು ಸಂಭವಿಸೋದಿಲ್ಲ ಸ್ಥಿತಪ್ರಜ್ಞೆನಾದವನು ಇಂತಹ ರಾಗದ್ವೇಷಾದಿಗಳಿಗೆ ಒಳಗಾಗದೆ ಸದಾ ಇರ್ತಾನೆ ಎಚ್ಚರದಿಂದ ಇರ್ತಾನೆ ತನಗೆ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಭೋಗ ಮಾಡ್ತಾನೆ ಇಂತಹ ಜೀವನ ಶೈಲಿಯಿಂದ ಅವನ ಮನಸ್ಸು ಪ್ರಸನ್ನತೆಯನ್ನೇ ಹೊಂದತ್ತೆ ಹೊರತು ಅನರ್ಥಗಳ ಕಡೆಗೆ ಪ್ರವೃತ್ತಿ ಅನ್ನೋದು ಅವನಿಗೆ ಬರೋದೇ ಇಲ್ಲ ಸತ್ಯಾಸ್ತ್ರಗಳನ್ನು ಎಷ್ಟು ಶ್ರವಣಾದಿಗಳನ್ನು ಮಾಡಿದರೂ ಎಷ್ಟೇ ಆಳವಾಗಿ ಅಧ್ಯಯನಾದಿಗಳನ್ನು ಮಾಡಿದರೂ ಮನಸ್ಸಿನ ಮೇಲೆ ಹತೋಟಿ ಅಥವಾ ಕಂಟ್ರೋಲ್ ಇಲ್ಲದೇ ಇದ್ದವನಿಗೆ ಈ ಧ್ಯಾನ ಅಥವಾ ಸ್ಥಿತಪ್ರಜ್ಞಾನ ಆ ಅವಸ್ಥೆ ಏನಿದೆ ಆ ಸಂಪ್ರಜ್ಞಾತ ಸಮಾಧಿ ಅದು ಸಿದ್ಧಿ ಆಗೋದೇ ಇಲ್ಲ ವಿಷಯಗಳನ್ನು ಸದಾ ಧ್ಯಾನ ಮಾಡೋದು ಇಂದ್ರಿಯಗಳ ಸ್ವಭಾವ ಅದು ಸಹಜ ಸ್ವಭಾವ ಅವುಗಳ ಪ್ರವೃತ್ತಿ ಹಾಗೇ ಇದೆ ಅಂತ ಬಿಟ್ಟುಬಿಟ್ರೆ ಜ್ಞಾನ ವೃದ್ಧಿ ಆಗೋದರಲ್ಲಿ ಇರುವ ಜ್ಞಾನವು ಕೂಡ ಕ್ರಮೇಣವಾಗಿ ನಾಶ ಆಗ್ತಾ ಹೋಗುತ್ತೆ ಮನಸು ಪ್ರಸನ್ನ ಆಯಿತು ಸಂತೋಷ ಆಯಿತು ಅಂತಾದರೆ ಸಕಲ ದುಃಖಗಳನ್ನು ತೊರೆಯೋದಕ್ಕೆ ಸಾಧ್ಯ ಉದಾಹರಣೆ ಕೊಡಬೇಕು ಅಂದರೆ ನೀರಿನಲ್ಲಿ ಇರುವಂತಹ ಚುಕ್ಕಾಣಿ ಇಲ್ಲದೇ ಇರತಕ್ಕಂಥ ದೋಣಿಯನ್ನು ಬಲವಾಗಿ ಬೀಸತಕ್ಕಂಥ ಗಾಳಿ ತನ್ನ ಕಡೆಗೆ ಸೆಳ್ಕೊಂಡು ಹೋಗುತ್ತೆ ಇಂತಹವನ ಜ್ಞಾನವನ್ನು ಇಂದ್ರಿಯಗಳಿಗೆ ವಶನಾಗುವ ಮನಸ್ಸು ನಾಶಪಡಿಸತ್ತೆ ಅಂತ ಆದ್ದರಿಂದ ಜಿತೇಂದ್ರಿಯನಿಗೆ ಮನಸ್ಸಿನ ಪ್ರಸನ್ನತೆ ಪ್ರಸನ್ನ ಚಿಂತನೆಗೆ ಮನೋ ರೂಪದ ಏಕಾಗ್ರತೆ ಏಕಾಗ್ರತೆ ಇರುವವನಿಗೆ ಶ್ರವಣ ಮನನಾದಿಗಳ ಸಾಧ್ಯತೆ ಮತ್ತು ಅವುಗಳಿಂದ ತತ್ವನಿಶ್ಚಯ ಅಂತಹ ತತ್ವ ನಿಶ್ಚಯದಿಂದ ಧ್ಯಾನ ಧ್ಯಾನದಿಂದ ಬ್ರಹ್ಮ ಸಾಕ್ಷಾತ್ಕಾರ ಇವು ಕ್ರಮೇಣವಾಗಿ ಸಾಧನೆಯ ಹಂತಗಳು ಈ ಹಿಂದೆ ತಿಳಿಸಿದಂತೆ ವಿಷಯ ಪದಾರ್ಥಗಳ ಚಿಂತನೆ ಅದು ಬೇಕೇ ಬೇಕು ಅನ್ನೋ ವಿಚಾರ ಏನಿದೆಯಲ್ಲ ಅದು ರಾಗದ್ವೇಷಗಳಿಗೆ ಮೂಲ ಕಾರಣ ಆಗುತ್ತೆ ಅದರಿಂದ ವಿಷಯ ಪದಾರ್ಥಗಳ ಸತತ ಧ್ಯಾನ ಅಥವಾ ಚಿಂತನೆಯನ್ನು ಬಿಟ್ಟರೆ ರಾಗದ್ವೇಷಗಳು ಉಂಟಾಗೋದಿಲ್ಲ ಅಂತ ತಿಳಿಸ್ತಾರೆ ಸರಿ ವಿಷಯ ಪದಾರ್ಥಗಳ ಸತತ ಧ್ಯಾನ ಚಿಂತನೆಯನ್ನು ಬಿಟ್ಟರೆ ರಾಗದ್ವೇಷಗಳು ಉಂಟಾಗೋದಿಲ್ಲ ಅನ್ನೋದೇನು ಸರಿ ಆದರೆ ಅದರಿಂದ ಮುಂದೆ ಏನಾಗುತ್ತೆ ಅಂತ ಕೇಳಿದ್ರೆ ಮುಂದೆ ಇಂದ್ರಿಯ ಜಯ ಅಥವಾ ಇಂದ್ರಿಯ ನಿಗ್ರಹ ಅನ್ನೋ ವಿಶೇಷ ಫಲಪ್ರಾಪ್ತಿಯಾಗತ್ತೆ ಇಂದ್ರಿಯ ಜಯದಿಂದ ಪ್ರಸಾದ ಅನ್ನೋ ಪರಮಾತ್ಮನ ಪ್ರಸಾದ ಅನ್ನೋ ಉತ್ಕೃಷ್ಟವಾದ ಫಲಪ್ರಾಪ್ತಿಯಾಗತ್ತೆ ಈ ಎರಡೂ ವಿಷಯಗಳನ್ನು ಮುಂದಿನ ಪದ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಈ ಅರವತ್ನಾಲ್ಕನೇ ಶ್ಲೋಕದಲ್ಲಿ ರಾಗದ್ವೇಷ ವಿಯುಕ್ತೈಸ್ತೋ ವಿಷಯ ಇಂದ್ರಿಯೈಶ್ಚರನ್ ಆತ್ಮವಶೇರ್ವಿಧೇಯಾತ್ಮ ಪ್ರಸಾದಂ ಅಧಿಗತಿ ಇಂದ್ರಿಯ ಜಯ ಮತ್ತು ಇಂದ್ರಿಯ ಜಯದಿಂದ ಪ್ರಸಾದ ಇವೆರಡರಲ್ಲಿ ಇಂದ್ರಿಯ ಜಯದಿಂದ ಸಿಗ್ತಕ್ಕಂಥ ಫಲವನ್ನು ವಶೇಹಿ ಎಸ್ಯ ಇಂದ್ರಿಯಾಣಿ ಅನ್ನೋ ಅರವತ್ತೊಂದನೇ ಶ್ಲೋಕದಲ್ಲಿ ಈಗಾಗಲೇ ನಮಗೆ ತಿಳಿಸಿದ್ದಾರೆ ಮತ್ತೆ ಪುನರುಕ್ತಿಯಾಗಿ ಅದೇ ವಿಚಾರವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಕೇಳಿದ್ರೆ ಇಲ್ಲ ಆ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನ ಫಲ ಅಂತ ಹೇಳಿದ್ರು ಅವನ ಇಂದ್ರಿಯ ನಿಗ್ರಹ ಕೂಡಲೇ ತಕ್ಷಣದಲ್ಲಿ ಫಲ ಅನ್ನೋದು ಬರೋದಿಲ್ಲ ಇಂದ್ರಿಯ ನಿಗ್ರಹದಿಂದ ಮನಃಶಾಂತಿ ಅದರಿಂದ ಧ್ಯಾನ ಧ್ಯಾನದಿಂದ ಅಪರೋಕ್ಷ ಜ್ಞಾನ ಹೀಗೆ ಪರಂಪರೆಯ ಅಪರೋಕ್ಷ ಜ್ಞಾನ ವೃದ್ಧಿ ಆಗತ್ತೆ ಅನ್ನೋ ಅಭಿಪ್ರಾಯದಿಂದ ಮುಂದಿನ ಎರಡು ಶ್ಲೋಕಗಳಲ್ಲಿ ಮನಪ್ರಸಾದವೇ ಇಂದ್ರಿಯ ಜಯದ ಸಾಕ್ಷಾತ್ ಫಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ರಾಗದ್ವೇಷವಿಯುಕ್ತೈಹಿ ರಾಗದ್ವೇಷಗಳ ಪ್ರೇರಣೆ ಇಲ್ಲದೇ ಇರ್ತಕ್ಕಂಥ ಇಂದ್ರಿಯೈಹಿ ಇಂದ್ರಿಯಗಳಿಂದ ಅಂದರೆ ಜ್ಞಾನೇಂದ್ರಿಯಗಳಿಂದ ಅದರಿಂದಾಗಿಯೇ ಆತ್ಮವಶ್ಯೈಹಿ ತನ್ನ ಅಧೀನಗಳಾಗಿರ್ತಕ್ಕಂಥ ಇಂದ್ರಿಯಗಳಿಂದ ರೂಪ ರಸ ಗಂಧ ಮೊದಲಾಗಿರ್ತಕ್ಕಂಥ ವಿಷಯಗಳನ್ನು ಕೇವಲ ತನ್ನ ದೇಹ ಧಾರಣೆಯ ಉದ್ದೇಶಕ್ಕಾಗಿ ಹೊರತು ಅಂದರೆ ವಿಷಯಗಳನ್ನು ಅನುಭವಿಸುವಂತಹ ಆಶೆಯಿಂದ ಚರಣ್ ಅನುಭವಿಸ್ತಾ ಇದ್ದರೂ ವಿಧೇಯಾತ್ಮ ವಿಧೇಯ ತನ್ನ ಅಧೀನದಲ್ಲಿರ್ತಕ್ಕಂಥ ಆತ್ಮ ಮನಸ್ಸುಳ್ಳವನಾಗಿ ಪ್ರಸಾದಂ ಮನಸ್ಸು ಯಾವ ಪ್ರಸಾದವು ಪ್ರಸಾದಂ ಮನಸು ಯಾವ ಪ್ರಯಾಸವೂ ಇಲ್ಲದೆ ಸ್ವಾಭಾವಿಕವಾಗಿ ವಿಷಯಗಳ ಕಡೆ ಹರಿಯದೇ ಇರೋದೇ ಪ್ರಸಾದ ಇಂತಹ ಮನಸ್ಥಿತಿಯನ್ನು ಆ ವ್ಯಕ್ತಿ ಅಥವಾ ಜೀವ ಅನ್ನೋ ಹೊಂದುತ್ತಾನೆ ಆದ್ದರಿಂದ ಪ್ರಸಾದ ಅಂತಂದರೆ ಏನೋ ಒಂದು ಪ್ರಶ್ನೆ ಬಂದರೆ ಮನಸ್ಸು ತನ್ನಿಂದ ತಾನೇ ವಿಷಯಗಳ ಕಡೆ ಹರಿಯದೇ ಇರೋದೇ ಪ್ರಸಾದ ಅಂದರೆ ಇಂದ್ರಿಯ ನಿಗ್ರಹವನ್ನು ಸಾಧಿಸಿರೋದೇ ಪ್ರಸಾದ ಇಂದ್ರಿಯಗಳು ಆತ್ಮನ ವಶದಲ್ಲಿ ಇರೋದು ಅಂತಂದರೆ ಆತ್ಮನಿಗೆ ಕ್ಷೋಭೆ ಉಂಟು ಮಾಡುವಂಥದ್ದು ಆದ್ದರಿಂದ ಆತ್ಮವಶ್ಯೈಹಿ ಅನ್ನೋ ಶಬ್ದದಿಂದ ಇಂದ್ರಿಯ ಜಯವನ್ನು ಇಲ್ಲಿ ಹೇಳ್ತಾರೆ ವಿಷಯಾಂಚರನ್ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಅಂತ ಹೇಳಿರೋದಕ್ಕೆ ಕಾರಣ ಉಪವಾಸ ಇಂದ್ರಿಯ ಜಯಕ್ಕೆ ಕಾರಣ ಅಂತ ಹಿಂದೆ ಐವತ್ತೊಂಬತ್ತನೇ ಶ್ಲೋಕದಲ್ಲಿ ತಿಳಿಸಿದರು ಆದರೆ ನಿರಂತರ ಉಪವಾಸ ಇದ್ದರೆ ದೇಹ ಉಳಿಯೋದಿಲ್ಲ ಸಾಧನೆಗಾಗಿ ದೇಹ ಇರಬೇಕು ಆದ್ದರಿಂದ ನಿರಂತರ ಉಪವಾಸ ಇದ್ದರೆ ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಉಪವಾಸ ಇದ್ದು ಇಂದ್ರಿಯಗಳನ್ನು ಗೆಲ್ಲಬಹುದು ವಾದ ತಪ್ಪು ಹಿಂದೆ ಈ ಆಕ್ಷೇಪ ಬಂದಿತ್ತು ಅದಕ್ಕೆ ಕೃಷ್ಣ ಉತ್ತರ ಕೊಡಲಿಕ್ಕೆ ಈ ಶ್ಲೋಕದಲ್ಲಿ ಈ ಪದಗಳನ್ನು ತಿಳಿಸ್ತಾನೆ ಅಂದರದ್ರರ್ಥ ಏನಾಯಿತು ಇಂದ್ರಿಯ ಜಯವನ್ನು ಸಾಧಿಸಬೇಕಾದ್ರೆ ಏನೂ ತಿನ್ನದೆ ನಿರಾಹಾರವನ್ನು ಮಾಡಬೇಕಾಗಿಲ್ಲ ದೇಹ ಉಳಿಲಿಕ್ಕೆ ಎಷ್ಟು ಇದೆಯೋ ಅಷ್ಟು ಆಹಾರವನ್ನು ಅದರಿಂದಲೂ ಇಂದ್ರಿಯಗಳನ್ನು ಗೆಲ್ಲಬಹುದು ಅನ್ನೋ ವಿಚಾರವನ್ನು ತಿಳಿಸ್ಲಿಕ್ಕೆ ವಿಷಯಾಂಚರನ್ ಅಂತ ಈ ಶ್ಲೋಕದಲ್ಲಿ ಕಷ್ಟಪ್ರಯೋಗವನ್ನು ಮಾಡ್ತಾನೆ ಇಂದ್ರಿಯಗಳನ್ನು ಗೆದ್ದರೆ ಮನಸ್ಸು ಆತ್ಮನ ಹಿಡಿತಕ್ಕೆ ಸಿಗತ್ತೆ ಅದರಿಂದ ಧ್ಯಾನಕ್ಕೆ ಅನುಕೂಲ ಆಗುವಂತಹ ಮನಃಪ್ರಸಾದ ಅನ್ನೋದು ಉಂಟಾಗತ್ತೆ ತಾತ್ಪರ್ಯ ಏನು ಅಂದರೆ ಇಂದ್ರಿಯ ಜಯಕ್ಕೆ ನಿರಂತರವಾಗಿ ಕಟ್ಟುನಿಟ್ಟಾಗಿ ನಿರಾಹಾರ ಉಪವಾಸವನ್ನೇ ಮಾಡಬೇಕಾಗಿಲ್ಲ ವಿಹಿತ ದಿನಗಳಲ್ಲಿ ಏಕಾದಶಿ ವಿಷ್ಣು ಪಂಚಕ ಇತ್ಯಾದಿ ನಿರಾಹಾರ ವೃತ್ತ ಉಳಿದಂತೆ ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಅನಾಸಕ್ತಿಯಿಂದ ಅದರಲ್ಲೇ ಅತಿಯಾದ ಆಸಕ್ತಿ ಅಂಥೇಳಿ ರುಚಿ ರುಚಿಯಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಧನೆ ಅನ್ನೋದಾಗಲ್ಲ ಅದಕ್ಕೆ ಅನಾಸಕ್ತಿಯಿಂದ ಸ್ವೀಕಾರ ಮಾಡಬೇಕು ಇದರಿಂದ ನಾಲಿಗೆಯ ಜಯವನ್ನು ಸಂಪಾದನೆ ಮಾಡಬಹುದು ಉಳಿದ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಅಗತ್ಯ ಇದ್ದಷ್ಟೇ ಬಳಸ್ಕೋಬೇಕು ಹೀಗೆ ಮಾಡಿ ಇತರ ಇಂದ್ರಿಯಗಳನ್ನು ಗೆಲ್ಲಬಹುದು ಇಂದ್ರಿಯಗಳನ್ನು ಗೆದ್ದರೆ ಮನಸ್ಸು ಅನ್ನೋದು ಹಿಡಿತಕ್ಕೆ ಸಿಗತ್ತೆ ಅಂತಹ ಮನಸ್ಸು ನಮ್ಮ ಪ್ರಯತ್ನ ಇಲ್ಲದೆಯೂ ವಿಷಯಗಳ ಕಡೆಗೆ ಹರಿಯೋದನ್ನು ನಿಲ್ಲಿಸಿಬಿಡತ್ತೆ ಇದು ಧ್ಯಾನಕ್ಕೆ ಅನುಕೂಲ ಆಗುವಂತಹ ಒಂದು ಮನಸ್ಥಿತಿ ಇದನ್ನೇ ಮನಃಪ್ರಸಾದ ಅಂತ ಕರೆಯೋದು ಇದರಿಂದ ಧ್ಯಾನ ಧ್ಯಾನದಿಂದ ಅಪರೋಕ್ಷ ಹೀಗೆ ಇಂದ್ರಿಯದಿಂದ ತಾತ್ಕಾಲಿಕ ಫಲ ಮನಃಪ್ರಸಾದ ಅಂತಿಮ ಫಲ ಅನ್ನೋದು ಧ್ಯಾನ ಇಷ್ಟು ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ ಈಗ ಮುಂದಿನ ಪ್ರಶ್ನೆ ಏನು ಅಂದರೆ ಈ ಮನಪ್ರ ಮನಪ್ರಸಾದ ಇದು ಸಿದ್ಧಿಯಾದರೆ ಅದರಿಂದ ನಮ್ಮ ಮುಂದೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಅರ್ಜುನ ಕೇಳ್ತಾನೆ ಅದಕ್ಕೆ ಕೃಷ್ಣ ಮತ್ತೆ ಉತ್ತರವನ್ನು ಮುಂದಿನ ಶ್ಲೋಕದ ಮೂಲಕ ತಿಳಿಸ್ತಾನೆ ನಾಳೆ ದಿನ ಸೇರಿದಾಗ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ